ಮಾತ್ರ ಹುಬ್ಬಿನ ಕುಣಿತಕ್ಕೇನೆ ಈ ಎಲ್ಲವೂ ಕೂಡ ಕುಣಿಯುತ್ತೋ ಅಂದ್ರೆ ಕುಣಿಸ್ತಾರೆ ಅಂತ ಉಳಿದ ಅಂದ್ರೆ ಚತುರ್ಮುಖನ ತನಕದ ಎಲ್ಲ ಆಬ್ರಹ್ಮ ಭುವನಲ್ಲೋಕ ಪುನರಾವರ್ತಿನೋ ಅರ್ಜುನ ಅಲ್ಲಿಯ ತನಕದ ಎಲ್ಲಾ ಲೋಕಗಳಲ್ಲೂ ಕೂಡ ಯಾರು ಪ್ರವೇಶ ಮಾಡ್ತಾನೋ ಅವನಿಗೆ ಮತ್ತೆ ಮರಳಿ ಮತ್ತೊಂದು ಕಡೆಗೆ ಬರಲೇಬೇಕಾದ ಅನಿವಾರ್ಯತೆ ಇರುತ್ತೆ ಅಲ್ಲಿಗೆ ಮುಗೀತು ಅಂತಿಲ್ಲ ಬಂಧನದ ಕಳಚುವಿಕೆ ಅನ್ನುವುದು ತಾತ್ಕಾಲಿಕವಾಗಿರುತ್ತೆ ಅದರದು ಮತ್ತೆ ಯಥಾಪ್ರಕಾರ ಮೊದಲಿನಂತೆಯೇ ಎಲ್ಲವೂ ಶುರುವಾಗ್ತಾ ಹೋಗುತ್ತೆ ಹಾಗಾಗಿ ಲೋಕದ ವ್ಯವಸ್ಥೆ ಅಂತ ಬಂದಾಗ ಎಲ್ಲವೂ ಅವನ ವಶದಲ್ಲಿದೆ ಆದ್ರೆ ಆ ವಶದಲ್ಲಿರುವುದು ಅನ್ನೋದನ್ನ ಒಬ್ಬ ಜ್ಞಾನಿಯಾದವನು ಯಾವತ್ತೂ ಕೂಡ ಹಾನಿ ಅಂತ ಭಾವಿಸುವುದಿಲ್ಲ ಮಗುವಿಗೆ ಸ್ವಾತಂತ್ರ್ಯ ಹೌದು ಮಗುವಿಗೆ ಸ್ವಾತಂತ್ರ್ಯ ಕೊಡಬೇಕು ತಾಯಿ ಹೇಗ್ ಕೊಡಬೇಕು ನಿಜವಾಗಿ ಸ್ವಾತಂತ್ರ್ಯ ಕೊಡುವುದು ಅಂದ್ರೆ ಅದನ್ನ ತನ್ನ ಕಣ್ಗಾವಲಲ್ಲಿ ಇಟ್ಕೊಳ್ತಾಳೆ ಕೈಯಲ್ಲಿ ಹಿಡಿದು ಅದನ್ನ ಕರ್ಕೊಂಡು ಹೋಗುದು ಒಂದು ಭಾವ ಅದಕ್ಕೆ ತಾನ ನಡಿಲಿಕ್ಕೆ ಆಗತ್ತೆ ಅಂದಾಗ ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ತಾಳೆ ಆದ್ರೆ ಅದು ನಡೆದು ಬಿದ್ದಾಗ ಮತ್ತೆ ಅದರ ಹತ್ರ ಓಡಿ ಬರ್ತಾಳೆ ಅದನ್ನ ಎತ್ತಿಕೊಳ್ತಾಳೆ ಕೈಕಾಲು ಒರೆಸ್ತಾಳೆ ಎದೆ ಮೇಲೆ ಹಾಕೊಂಡು ಬೆಂದಟ್ಟಿ ಮತ್ತೆ ಶಕ್ತಿ ತುಂಬುತ್ತಾಳೆ ಆಗತ್ತೆ ನಿನ್ನತ್ರ ಹೋಗು ಅಂತ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ಆ ಇನ್ನು ಹಸುಳೆ ಹಸುಳೆಯನ್ನ ಇನ್ನು ಆ ಏನು ಸ್ವಸಾಮರ್ಥ್ಯವನ್ನ ಪಡೆದೇ ಇರುವ ಮಗುವನ್ನ ರಸ್ತೆ ಮಧ್ಯದಲ್ಲಿಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಅಂದ್ರೆ ಆ ಮಗುವಿಗೆ ಸ್ವಾತಂತ್ರ್ಯ ಬೇಕನ್ನಿಸುವುದು ಮತ್ತೆ ತಾಯಿಯ ಮಡಿಲಲ್ಲೇ ನಾನು ಸುಖವಾಗಿದ್ದೇನೆ ಅಂತ ಅನ್ನೋ ನಂಬಿಕೆ ಬರುವುದು ಬೆಚ್ಚನೆಯ ಹಾಸಿಗೆ ಹಾಕಬಹುದು ಅಥವಾ ಇನ್ನೇನೆ ಸುತ್ತಿದ್ರು ಅದಕ್ಕೆ ಅಮ್ಮ ಎತ್ತಿಕೊಂಡಾಗ್ಲೆ ಸೇಫ್ಟಿ ಫೀಲ್ ಆಗುವುದು ಜೀವ ಈಗ ನಾವು ನಮ್ಮ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾತಾಡುವಾಗ ನಾನೇ ಎಲ್ಲ ಮಾಡ್ಕೋತೇನೆ ಅಂತ ಅನ್ಸುತ್ತೆ ನಮ್ಮ ತಂದೆ ತಾಯಿಗಳನ್ನ ನೇರವಾಗಿ ನಾವು ಆಶ್ರಯಿಸದೆ ಇರಬಹುದು ಏ ನಾನು ಇಂಡಿಪೆಂಡೆಂಟ್ ಅಂತ ಆದ್ರೆ ತಂದೆ ತಾಯಿ ಅನ್ನೋದು ಒಂದು ಭಾಗ ಅಷ್ಟೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಚಿಕ್ಕಂದಿನಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಪ್ರಕೃತಿ ಜೋಡಿಸಿರುವಂತಹ ಒಂದು ಒಂದು ಎಲಿಮೆಂಟ್ ಅದು ಆದರೆ ನಾವು ಡಿಪೆಂಡೆನ್ಸಿ ಇಲ್ಲದೆ ಬದುಕ್ತೇವೆ ಅಂತ ಅನ್ನೋದು ಪ್ರಕೃತಿಯ ದೃಷ್ಟಿಯಿಂದ ನೋಡಿದಾಗ ನಾವು ಬಹಳ ಸಣ್ಣ ಜೀವ ಕೋಟ್ಯಾನುಕೋಟಿ ಜೀವರಾಶಿಗಳಿರುವುದರಲ್ಲಿ ನಾವು ಒಬ್ರು ಒಂದು ವಿಷಯದಲ್ಲಿ ಇನ್ನೊಂದು ಪ್ರಕೃತಿಯನ್ನು ನಾವು ಆಶ್ರಯಿಸದೆ ಬದುಕಲಿಕ್ಕೆ ಸಾಧ್ಯವೇ ಗಾಳಿ ಬೇಕು ನೀರು ಬೇಕು ಬೆಳಕು ಬೇಕು ಯಾರೋ ಒಬ್ರು ಬೆಳಿಬೇಕು ಬೆಳೆದದ್ದನ್ನು ನಮ್ಗೆ ಕೊಡಬೇಕು ಅದಿ ಇನ್ಯಾರು ಬೇಯಿಸ್ಬೇಕು ಅಥವಾ ಇನ್ಯಾವುದರಿಂದಲೂ ಅಗ್ನಿ ಆದ್ರೂ ಬೇಯಿಸ್ಲೇಬೇಕಲ್ಲ ನಾವೇ ಅಡಿಗೆ ಮಾಡ್ಕೊಳ್ತೇವೆ ಅದರಲ್ಲೂ ನಾವು ಸ್ವತಂತ್ರ ಅಂತ ಹೇಳ್ಕೊಳ್ಲಿಕ್ಕೂ ಇಲ್ಲ ಅಗ್ನಿಯಿಂದ ಮಾತ್ರ ಬೇಯ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹಸಿನೇ ತಿಂತೇವೆ ಸರಿ ಆ ಹಸಿ ತಿನ್ನುವಾಗ್ಲೂ ತಿಂದ ಜಗಿದ ವಸ್ತು ಹೊಟ್ಟೆಲ್ ಹೋಗಿ ಜೀರ್ಣ ಆಗ್ಬೇಕು ಅಂದಾಗ್ಲೂ ಅಲ್ಲಿ ನಮ್ಮ ಕಂಟ್ರೋಲ್ ಇಲ್ಲ ಅಲ್ಲಿ ಸಾವಿರಾರು ಸಾವಿರಾರು ಲಕ್ಷಗಟ್ಟಲೆ ಒಳಗಿನಿಂದ ಜೀವಿಗಳು ನಾವು ತಿಂದ ಅನ್ನವನ್ನು ಜೀರ್ಣ ಜೀರ್ಣಗೊಳ್ಳುವಂತೆ ಮಾಡ್ತಾವೆ ಹೇಗೆ ಹಾಲು ಮೊಸರಾಗುವಾಗ ಅದರಲ್ಲಿ ಈಸ್ಟ್ಗಳು ಸೇರಿ ಅದರ ರೂಪವನ್ನು ಬದಲಾಯಿಸುತ್ತೋ ಅದರ ಸ್ವರೂಪವನ್ನು ಬದಲಾಯಿಸುತ್ತೋ ಹಾಗೆ ನಮ್ಮ ದೇಹದಲ್ಲೂ ನಾವು ತಿಂದ ಅನ್ನ ಜೀರ್ಣ ಆಗುದು ನಾವು ಜೀರ್ಣ ಮಾಡಿಕೊಳ್ಳುದಲ್ಲ ನಮ್ಮ ಜೀ ದೇಹದ ಅನೇಕ ನಮ್ ಪರಿಚಯವೇ ಇಲ್ಲದ ಜೀವಿಗಳು ನಮಗೆ ನಮಗೋಸ್ಕರ ಕೆಲಸ ಮಾಡಿಕೊಡ್ತವೆ ಈ ದೇಹ ಅಂದ್ರೆ ಒಬ್ಬ ಜೀವನ ಮನೆ ಅಲ್ಲ ಅದು ಅನಂತ ಜೀವರಾಶಿಗಳ ಮನೆ ಅದು ಆದ್ರೆ ಅದ್ರ ಒಡೆತನ ಒಬ್ಬನಿಗಿರುತ್ತೆ ಕರ್ಮ ಕರ್ಮಾನುಸಂಧಾನ ಜ್ಞಾನ ಬರುವಂತದ್ದು ಸುಖ ದುಃಖಗಳನ್ನು ಅನುಭವಿಸುವಂತದ್ದು ಒಬ್ಬ ಇರ್ತಾನೆ ಆದ್ರೆ ಉಳಿದಂತೆ ಅವ್ರವ್ರ ಕರ್ತವ್ಯಗಳನ್ನು ಅವ್ರು ಮಾಡ್ಲಿಕ್ಕೋಸ್ಕರ ಅಲ್ಲಿ ಸೇರಿಕೊಂಡಿರ್ತಾರೆ ಅದರಿಂದಾಗಿ ಜೀವನ ಗತಿ ಯಾವಾಗ ದೇಹದಿಂದ ಹೊರಗೆ ಬರುತ್ತೋ ಆಗ ಅದು ಮತ್ತೆ ಒಂದೇ ಆಗುತ್ತೆ ಅಲ್ಲೂ ದೇವತೆಗಳು ಇದ್ದೇ ಇರ್ತಾರೆ ಆದ್ರೆ ಕನಿಷ್ಠ ಪಕ್ಷ ಈ ಹೊರಗಿನಿಂದ ಸಪೋರ್ಟ್ ಅಂತ ಬರುವಂತದ್ದು ಕಮ್ಮಿ ಅಂತ ಅನ್ಸ್ಬಹುದು ಅನಿಸ್ಬಹುದು ಜೀವ ತನಗೆ ತಾನೇ ಸ್ವತಂತ್ರವಾಗಿರ್ತಾನೆ ಅನ್ನೋದು ಅಸಾಧ್ಯವಾದ ಸಂಗತಿ ಅದರಿಂದ ಭಗವಂತನ ಹುಬ್ಬಿನ ಕುಣಿತಕ್ಕೆ ಅದು ಅವನ ಅಸಾಧಾರಣವಾದ ಸಾಮರ್ಥ್ಯವನ್ನ ಹೇಳಿ ಕೇಳುವುದು ಹೊರತು ಅಹ್ ಕುಣಿಸ್ತಾರೆ ಅನ್ನೋದು ಶಬ್ದದಿಂದ ನಮಗೆ ಲೋಕದಲ್ಲಿ ನಾವು ಮಾತನಾಡುವ ಹಾಗೆ ದೇವರು ಎಲ್ಲವನ್ನು ಕುಣಿಸ್ತಾನೆ ಅವನಿಗೆ ಬೇಕಾದ ಹಾಗೆ ಆ ಅರ್ಥ ಅಲ್ಲ ಅವನು ಇಷ್ಟಪಟ್ಟ ಹಾಗೆ ಕುಣಿಸುವುದಲ್ಲ ಆ ಜೀವಕ್ಕೆ ಏನು ನಿಜವಾದ ಸ್ವಭಾವ ಗತಿಗಳು ಇರ್ತಾವೋ ಅದನ್ನು ಕಾಲ ಒದಗಿಸ್ತಾನೆ ಆದರೆ ಅದನ್ನು ಅನಾಯಾಸವಾಗಿ ಅನ್ನೋದನ್ನ ಹೇಳಿಕೋಸ್ಕರ ಎದ್ಭ್ರೂ ಬಿಭ್ರಮ ಅಂತ ಆ ಶಬ್ದವನ್ನ ಬಳಸಿ ವಿಶಿಷ್ಟವಾದ ರೀತಿಯಲ್ಲಿ ಅವರನ್ನೆಲ್ಲ ಸುತ್ತಾಡಿಸ್ತಾನೆ ಎಲ್ಲೂ ಕೂಡ ತನ್ನ ಮೋಜಿಗಾಗಿ ಈಗ ರಾಜರು ಕುಣಿಸ್ತಾರೆ ಯಾರನ್ನು ಕರೆಸಿ ಮ್ಯಾಜಿ ಮ್ಯಾಜಿಷಿಯನ್ ಅನ್ನು ಕರೆಸಿ ಮ್ಯಾಜಿಕ್ ಮಾಡಿಸ್ತಾರೆ ಇದೆಲ್ಲಾ ಅವನು ತನ್ನ ದುಡ್ಡಿನ ಅಹ್ ಬಲದಿಂದ ಅವರನ್ನ ಕೊಂಡ್ಕೊಳ್ತೇನೆ ಅಂತನ್ವ ಅಥವಾ ಕೆಲವೊಂದ್ಸರ್ತಿ ಅದರಲ್ಲೂ ಒಬ್ಬ ಅವರನ್ನ ಸಪೋರ್ಟ್ ಮಾಡುವನೇ ಇರ್ಬೋದು ಆದ್ರೆ ಅದ್ರಲ್ಲಿ ಒಂದಂಶದಲ್ಲಿ ತನಗೆ ಬೇಕಾದವರನ್ನ ಕರೆಸುದು ತನಗಿಷ್ಟ ಆಗ್ಲಿಲ್ಲ ಅಂದ್ರೆ ಅವರನ್ನ ಕಿತ್ತು ಹಾಕುದು ಇದೆಲ್ಲಾ ಇರುತ್ತೆ ಹಾಗೆ ಭಗವಂತನ ಆಡಳಿತ ಅಲ್ಲ ಹಾಗೆ ಅವನ ನೋಡಿಕೊಳ್ಳುವ ಗುಣ ಅಲ್ಲ ತಾಯಿ ಹೇಗೆ ಮಗುವಿಗೆ ಮಡಿಲಲ್ಲಿ ಇರಿಸಿ ಮತ್ತೆ ಅದಕ್ಕೆ ಓಡಾಡ್ಬೇಕು ಅಂತ ಅನ್ಸ್ದಾಗ ಬಿಡ್ತಾಳೆ ಬಿಡುವಾಗ್ಲೂ ಕಣ್ಣಿನಿಂದಲೇ ಒಂದ್ ಬೌಂಡ್ರಿ ಹಾಕಿರ್ತಾಳೆ ಆ ಬೌಂಡ್ರಿಗಿಂತ ಆಚೆ ಹೋದ ಮತ್ತೆ ಅದನ್ನ ಕರ್ಕೊಂಡ್ ಬಂದು ಇದ್ರೊಳಗೆ ಬಿಡ್ತಾಳೆ ನೀನು ಇಲ್ಲಿ ಓಡಾಡು ಮೊದಲು ಇಲ್ಲಿ ಓಡಾಡ್ಲಿಕ್ಕೆ ಚೆನ್ನಾಗ್ ಬಂತು ಅಂದ್ರೆ ಆ ಗೇಟ್ ತೆಗೀತೆ ನಾವೇನ್ ತೋಟಕ್ಕೂ ಹೋಗು ಅಲ್ಲೂ ನಿನಗೆ ಓಡಾಡಿ ಹೊರಗಿನಿಂದ ಜಗತ್ತಿನ ನಿರಂತರ ಹೊಟ್ಟೆ ಬಾಕತನದಿಂದ ಎಲ್ಲವನ್ನು ಸಿಗದು ತಿನ್ನುವಂತಹ ಸೀಳು ನಾಯಿಗಳಿಂದ ನಿನ್ನ ನೀನು ರಕ್ಷಿಸಿಕೊಳ್ಳಿಕ್ಕಾಗತ್ತೆ ಅಂದಾಗ ಅಲ್ಲೂ ಸ್ವಲ್ಪ ಬಿಡ್ತೇನೆ ಅಲ್ಲಿ ತಾಕತ್ತು ನಾನೇ ತುಂಬುದು ತಾಯೇ ಹೇಳ್ತಾಳೆ ಮಗುವಿಗೆ ಹೋಗು ಅಲ್ಲಿ ಹೋಗ್ಬಾ ನಿಮ್ಗೊಂದ್ಸರ್ತಿ ಗೊತ್ತಾಗುತ್ತೆ ಹಾಗೆ ಭಗವಂತ ನಮ್ಗೆ ಶಕ್ತಿಯನ್ನು ಒಳಗಿನಿಂದ ತಾನೇ ಒಂದು ರೂಪದಿಂದ ಇದ್ದು ಇಟ್ಟು ಎಲ್ಲ ಕಡೆಗೆ ಸಂಚಾರಗೊಳ್ಳುವಂತೆ ಮಾಡ್ತಾ ಇರ್ತಾನೆ ಆಗ ಮತ್ತೆ ಅವನಿಗೆ ಅಸಹಾಯಕತೆ ಕಾಡಿದಾಗ ತನ್ನೊಳಗೆ ತಾನು ಇರುವ ಭಗವಂತನಿಗೆ ಶರಣಾದಾಗ ಮತ್ತೆ ಅವನು ಉತ್ಸಾಹವನ್ನು ಪಡೀತಾನೆ ಮುಂದೆ ಮುಂದುವರಿಯಿತಾ ಇರ್ತಾನೆ ಬೇರೆ ಎಲ್ಲೇ ಶರಣಾದ್ರೂ ಅದು ನೂರಕ್ಕೆ ನೂರು ಅಂದ್ರೆ ಗುರುಗಳ ಮೂಲಕ ಹೋಗುವುದು ಸಹಜ ಅದು ಬಿಟ್ಟು ಬೇರೆ ಶಕ್ತಿಗೆ ನಮ್ಮನ್ನು ನಾವು ಕೂಡ ಅದು ಕೂಡ ಅದರ ಸಮಸ್ಯೆಗೆ ಒಳಗಾದಾಗ ನಾವು ಮತ್ತೆ ಅಸಹಾಯಕರಾಕೆ ಉಳಿದು ಬಿಡ್ತೇವೆ ಯಾರು ಯಾರತ್ರ ಸಹಾಯ ಪಡೆಯದೇ ಇರುವಂತಹ ಅಸಹಾಯವಾನ್ ಇದ್ದಾನೋ ಅವನ ವಶದಲ್ಲಿ ಇದ್ದೇವೆ ಅನ್ನೋದು ನಮಗೆ ಗೊತ್ತಾದಾಗ ಅವನ ವಶದಲ್ಲಿರುವ ಅನೇಕ ಗುರುಗಳು ನಮ್ಮನ್ನ ಅವನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ನೆರವಾಗ್ಲಿಕ್ಕೆ ಇದ್ದಾರೆ ಅನ್ನುವ ಭರವಸೆ ಇದ್ದಾಗ ನಮ್ಗೆ ಅನುಕೂಲವಾದಂತಹ ಶಾರೀರಿಕ ಶಕ್ತಿಯನ್ನ ಬಳಸಿಕೊಂಡು ಜಗತ್ತಿನ ಅನೇಕ ಕಾರ್ಯಗಳನ್ನ ಮಾಡುವುದಾಗತ್ತೆ ಅನ್ನೋದನ್ನ ಇಷ್ಟು ಹೇಳಿ ಮುಂದೆ ಜಯ ಅರ್ಜುನ ಭಂಜನ ಮೂರ್ತಿ ಗೋಪಿ ಗೋಪಿ ಕುಚಕುಂಕುಮಾಂಕಿತಾಂಗ ಪಾಂಚಾಲಿ ಪರಿಪಾಲನ ಜಯಭೋ ಜಯ ಗೋಪಿ ರಂಜನ ಜಯಭೋ ಯಮಳ ಜೋಡಿಯಾದ ಅರ್ಜುನ ವೃಕ್ಷದ ಮಧ್ಯದಲ್ಲಿ ನೆಲೆಸಿದ್ದ ಮಣಿಗ್ರೀವ ನಳಕೂಬರ ಅನ್ನುವ ಕುಬೇರನ ಮಕ್ಕಳ ಉದ್ಧಾರವನ್ನ ಮಾಡಿದ ಅಲ್ಲಿ ಸೇರಿದ ದ್ಮಿ ಮತ್ತೆ ಚುಮು ಅನ್ನುವಂತಹ ಇಬ್ಬರು ರಾಕ್ಷಸರನ್ನ ಭಂಜಿಸಿದ ಆ ಇಬ್ಬರನ್ನ ಕೊಂದು ಮರವನ್ನ ಸೀಳಿ ಉದ್ ದೇ ದೇವಜೀವಿಗಳನ್ನ ಧರಿಸಿ ರಕ್ಷಣೆಯನ್ನು ಕೊಟ್ಟ ಅದರಿಂದಾಗಿ ಹಿಂದೆ ಹೇಳಿದ ಹಾಗೆ ಅವರಲ್ಲಿ ಸಾತ್ವಿಕ ಗುಣಗಳನ್ನ ಸ್ವೀಕರಿಸುವ ಕಣ್ಣಿನಿಂದ ಕೂಡಿದವನಾಗಿ ಭಂಜನ ಮೂರ್ತೆ ಭಂಜನಗೊಳಿಸಿದಂತಹವು ಕೃಷ್ಣರೂಪನೇ ಗೋಪಿಯರ ಅಪ್ಪಿ ಅಪ್ಪುಗೆಯಿಂದ ಅವರು ಅಲಂಕಾರಕ್ಕಾಗಿ ಎದೆ ಮೇಲೆ ಹಾಕಿಕೊಂಡಿದ್ದಂತಹ ಕುಂಕುಮ ಕುಂಕುಮ ಅಂತಂದ್ರೆ ಇವತ್ತಿನ ಯಾವ್ದೋ ಬರಿ ಮೈಗೆ ಬಣ್ಣ ತಾಗಿಸುವಂತದ್ದಲ್ಲ ಅದು ಅಹ್ ಅನೇಕ ಕಾರಣಗಳಿಗೆ ಅದನ್ನ ಅವರು ಅಲಂಕಾರವಾಗಿ ದೇಹಕ್ಕೆ ಸ್ಪರ್ಶ ಆಗುವಂತೆ ಅದನ್ನ ಹಾಕೊಳ್ತಾ ಇದ್ರು ಅದು ಕೃಷ್ಣನ ಎದೆಗೆ ಮುಟ್ಟುವ ಹಾಗೆ ಅಷ್ಟು ಅವ್ರ ಅವರನ್ನ ಗಾಢವಾಗಿ ಅಹ್ ಕೃಷ್ಣನು ನೋಡ್ಕೊಳ್ತಾ ಇದ್ದ ಅವರು ಆಶ್ರಯವಾಗಿ ಕೃಷ್ಣನನ್ನು ಹೊಂದಿದ್ರು ಅನ್ನೋದು ಗೊತ್ತಾಗತ್ತೆ ಅಹ್ ಕುಂಕುಮ ಅಂಕಿತ ಅಂಗ ಅವರ ಮೈಯ ಮೇಲಿನ ಕುಂಕುಮದ ಅಹ್ ಗುರುತು ಅದು ಮೈಗೂ ಹಚ್ಚಿಕೊಳ್ತಾ ಇತ್ತು ಹಾಗೆ ಅವರನ್ನ ಅಂಗ ಅಂದ್ರೆ ಆತ್ಮೀಯ ಅಂತ ಅರ್ಥ ಆ ಆತ್ಮೀಯತೆಯಿಂದ ಅವರನ್ನ ನೋಡಿಕೊಳ್ತಾ ಇದ್ದ ಪಾಂಚಾಲಿ ಪರಿಪಾಲನ ಸಭೆಯಲ್ಲಿ ಅವಮಾನ ಆದಾಗ್ಲೂ ಕೈ ಬಿಡದೆ ಆಕೆಯ ಮಾನವನ ಕಾಪಿಟ್ಟವ ಅವಮಾನಕ್ಕಾಗಿ ಮತ್ತೆ ಯುದ್ಧದ ಸಂದರ್ಭದಲ್ಲಿ ಎಲ್ಲರೂ ಸಂಧಿ ಅಂದಾಗ ಮಾತಿನ ಆಭಿಪ್ರಾಯ ಏನು ಅಂತ ನನಗೆ ಗೊತ್ತಾದ್ರೆ ನಾನು ಅದಕ್ಕೆ ತಕ್ಕ ಹಾಗೆ ನಾನು ಯೋಚನೆ ಮಾಡುತ್ತೇನೆ ಹೊರತು ಇವ್ರು ಯಾರು ಕೂಡ ಅಲ್ಲಿ ತೊಂದರೆ ಪಟ್ಟವರಲ್ಲ ಅಂತ ಪರಿತಃ ಪಾಲನ ಈ ಪರಿಪಾಲನ ಅನ್ನುವ ಶಬ್ದ ತುಂಬಾ ಚಂದದ ಶಬ್ದ ಎಲ್ಲ ರೀತಿಯಿಂದಲೂ ಯಾವ ರೀತಿಯಿಂದಲೂ ಕೂಡ ಪ್ರೊಟೆಕ್ಷನ್ ಇಲ್ಲ ಒಂದಂಶದಲ್ಲಿ ಇದರಲ್ಲಿ ನನಗೆ ತೊಂದರೆ ಉಳಿದಿದೆ ಅಂತ ಅನ್ನಿಸ್ಬಾರ್ದು ಹಾಗೆ ಎಲ್ಲಾ ರೀತಿಯಿಂದಲೂ ಕೂಡ ಆಕೆಯನ್ನ ಕಾಪಿಟ್ಟವ ಗೋಪಿ ರಂಜನ ಅಂದ್ರೆ ಸಂತೋಷ ಪಡಿಸೋದು ಗೋಪ ಗೋಪಿಯರ ಗುಂಪಿಗೆ ವಿಶ್ವಾಸವನ್ನ ತುಂಬಿ ಅವರ ಬದುಕಿನಲ್ಲಿ ಬೆಳಕನ್ನ ಚೆಲ್ಲಿದವ ಕೃಷ್ಣ ಆದ್ರಿಂದಾಗಿ ಗೋಪೀಜನ ರಂಜನ ಜಯಭೋ ಓ ಕೃಷ್ಣನೇ ನಾರಾಯಣನೇ ನಿನ್ನ ಗೆಲುವಿನ ಓಟವನ್ನು ನೀನ್ಯಾವತ್ತೂ ಕೂಡ ನಿಲ್ಲಿಸುವುದು ಅನ್ನುವಂತಹ ಕಾರ್ಯ ಅಂತ ಹೀಗೆ ಕೃಷ್ಣನನ್ನ ಸ್ತುತಿಸಿ ಕಾರ್ತಿಕ ದಾಮೋದರನ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮತ್ತೆ ನಾಳಿದ್ದು ಆ ಮುಂದಿನ ಶ್ಲೋಕದ ಅನುಸಂಧಾನವನ್ನ ನೋಡೋಣ ಶ್ರೀಹರಿಪುರಿಯ ತಾವು